ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುಣಚ ಶಿವಪುರಾಣ ಅದರಲ್ಲಿ ಈಗ ಎರಡನೇದಾದಂಥ ರುದ್ರ ಸಂಹಿತೆ ಎರಡು ಅಧ್ಯಾಯಗಳಾಗಿದೆ ಈಗಾಗಲೇ ಮೂರನೇ ಅಧ್ಯಾಯದಲ್ಲಿ ನಾವು ಈಗ ತೊಡಗಿಸಿಕೊಳ್ತಾ ಇದ್ದೇವೆ ओम नम शिवाय अथ श्रीशिवहापुराणे रुद्रसहताखंडे तृतीय ऋषय उचु सूतसूतमहासशिष्यनमस्तुते अद्भुते कथातातवर्णिता कृपया हिना <coughs> शौनकादिमुनि <गड़ो। coughs> हेतर सूतमुनि ओ सूतम मुनिय मुन <coughs> महानुने व्यासशिष्यने नमस्कार ನಮಗೆ ದಯವಿಟ್ಟು ನೀವು ವರ್ಣಿಸಿರ್ತಕ್ಕಂಥ ಈ ಕಥೆ ಏನಿದೆ ಇದು ಅತ್ಯಂತ ಅದ್ಭುತವಾಗಿದೆ ಮುನೌ ಗತೆ ಹರಿಸ್ನಾತ ಕಿಂಚಕಾರ ತತಃಪರಂ ನಾರದೋಪಿ ಗದಕುತ್ರ ತನ್ಮೇ ವ್ಯಾಖ್ಯ ತುಮರ್ಹಸಿ ನಾರದನು ಹೊರಟು ಶ್ರೀಹರಿ ಏನು ಮಾಡಿದ ಮುನೌಗತೆ ಹರಿಹಿ ತಾತ ಕಿಂಚಕಾರ ತತಃಪರಂ ಏನು ಮಾಡಿದ ಆ ನಾರದನು ಕೂಡ ವೈಕುಂಠದಿಂದ ಎಲ್ಲಿಗೆ ನಾರದ ಅಪಿ ಗತಃ ಕೂತ್ರ ತತ್ ಮೇ ವ್ಯಾಖ್ಯಾತ ಮರಸಿ ಅದನ್ನು ನೀನು ನನಗೆ ತಿಳಿಸಬೇಕು ನಮಗೆ ತಿಳಿಸಬೇಕು ಅಂತೇಳಿ ಹೇಳ್ತಾರೆ ವ್ಯಾಸವಾಚ ಇತ್ಯಕರ್ಣ್ಯವಚಸ್ತಾಂ ಸೂತ ಪೌರಾಣಿಕೋತ್ತ ಪ್ರತ್ಯುವಾಚ ಶಿವ ಸ್ಮೃತ್ ನಾನ್ನಸೂತಿಕರ ಬುಧ ವ್ಯಾಸನು ಹೇಳ್ತಾನೆ ಹೀಗೆ ವ್ಯಾಸಮಹರ್ಷಿಗಳು ಹೇಳ್ತಾರೆ ಭಗವಾನ್ ವ್ಯಾಸರು ವೇದವ್ಯಾಸರು ಹೀಗೆ ಆ ಮುನಿಗಳು ಶೌನಕಾದಿಗಳು ಹೇಳಿದಂತಹ ಮಾತನ್ನು ಕೇಳಿ ಪೌರಾಣಿಕ ಅಗ್ರಣಿಯಾಗಿರ್ತಕ್ಕಂತಹ ಆ ಸೂತನು ನಾನಾ ಸೃಷ್ಟಿಗಳನ್ನು ಉಂಟು ಮಾಡತಕ್ಕಂತಹ ಶಿವನನ್ನು ನೆನೆದು ಆ ಮುನಿಗಳಿಗೆ ಹೀಗೆ ಹೇಳ್ತಾನೆ ಸೂತವು ಆಚ ನಾನಾ ಸೂತಿಕರಂ ನಾನಾ ಹೀಗೆ ಸೃಷ್ಟಿಯ ಇದು ಸೃಷ್ಟಿಖಂಡ ಹಾಗಾಗಿ ಸೃಷ್ಟಿಯ ಬಗ್ಗೆ ನಾನು ಆ ಸೃಷ್ಟಿಗಳನ್ನು ಮಾಡಲು ಸಮರ್ಥನಾದಂತಹ ಪರಮೇಶ್ವರನ ಬಗ್ಗೆ ಇಲ್ಲಿ ಕಥೆ ಮುಂದುವರಿತದೆ ಇದರಲ್ಲಿ ಐವತ್ತೊಂಬತ್ತು ಶ್ಲೋಕಗಳಿವೆ ಈ ಎರಡನೇ ಅಧ್ಯಾಯದಲ್ಲಿ ಇದನ್ನು ನಾವೀಗ ಸಾಧ್ಯವಾದಷ್ಟು ಮಟ್ಟಿಗೆ ಇವತ್ತು ನೋಡೋಣ ಉಳಿದವನು ಮತ್ತು ನಾಳೆ ನೋಡ್ಬೋದು ಸೂತವಾಚ ಆಚ ಮುನೌ ಯದೃಚ್ಛಯ ವಿಷ್ಣುರ್ಗತೆ ತಸ್ಮಿನ್ಹಿ ನಾರದೆ ಶಿವೇಚ್ಛೆಯ ಚಕಾರಾಶು ಮಾಯವಿ ಮಾಯಾ ವಿಶಾರದ ಆ ನಾರದ ಮಹರ್ಷಿಯು ತನಿಷ್ಟಬಂಧ ಕಡೆಗೆ ತನ್ನ ಇಷ್ಟಬಂಧ ಕಡೆಗೆ ಹೋಗಲು ಹೊರಟು ಹೋಗಲು ಮುನೌ ಯದೃಚ್ಛಯ ಗತೆ ವಿಷ್ಣು ತಸ್ನ್ಹಿ ಮಾಯಾ ಕುಶಲನಾದ ಹರಿಯು ಶಿವನ ಇಚ್ಛೆಯಿಂದ ಒಂದು ಮಾಯವನ್ನು ಮಾಡಿದರು ಶಿವೆಚ್ಛೆಯ ಚಕಾರ ಆಶು माया, ಮಾಯವಿಶಾರದ ಮಾಶಾರು ಒಂದು ಮಾಯೆಯನ್ನು ಮಾಡಿದ ಏನು ಮಾಡಿದ ಮುನಿಮರ್ಗಸ ಮಧ್ಯೆ ವಿರೆಚೆ ನಗರ ಮಹತ್ ಶತೋಜನ ವಿಸ್ತರದ್ಭುತನೋಹರ ಸ್ವೋಕಾತ್ ಅಧಿಕ ರಮ್ಯ ನಾನವಸ್ತು ವಿರ ನರನಾರಿ ವಿಹಾರಾಢ್ಯಂ ಚತುರ್ವರ್ಣಾಕುಲಂ ಪರಂ ಆ ನಾರದನ್ನು ಹೋಗ್ತಾ ಇರ್ತಕ್ಕಂಥ ದಾರಿಯ ಮಧ್ಯದಲ್ಲಿ ನೂರು ಯುವಜನಗಳಷ್ಟು ವಿಸ್ತಾರವಾಗಿಯೂ ಅದ್ಭುತವೂ ಸುಂದರವೂ ಆದಂತಹ ಹ್ಞೂ ತನ್ನ ವೈಕುಂಠ ಲೋಕಕ್ಕಿಂತಲೂ ಸುಂದರವಾದಂತಹ ಒಂದು ದೊಡ್ಡ ಪಟ್ಟಣವನ್ನು ನಿರ್ಮಿಸಿದೆ ಇಲ್ಲಿ ನೋಡಿದರೂ ಅಲ್ಲಿ ನಾನಾ ವಸ್ತುವಿರಾಜಿತಮ್ ಹ್ಞೂ ನಾನಾ ವಿ ಪದಾರ್ಥಗಳು ಕಂಗೊಳಿಸುತ್ತಿದ್ದವು ಸ್ತ್ರೀ ನರನಾರಿ ವಿಹಾರಾಢ್ಯಂ ಸ್ತ್ರೀ ಪುರುಷರು ವಿಹಾರ ಮಾಡ್ತಿದ್ದರು ಚತುರ್ವರ್ಣಾಕುಲಂಪುರಂ ಬ್ರಾಹ್ಮಣ ನಾಲ್ಕು ವರ್ಗದವರು ಅಲ್ಲಿ ತುಂಬಿ ಹೋಗಿದ್ದರು ನಿಬಿಡವಾಗಿದ್ದರು ತತ್ರ ರಾಜ ಶೀಲನಿಧಿರ್ನಾಮೈಶ್ವರ್ಯ ಸಮನ್ವಿತ ಸುತ ಸ್ವಯಂವರೋದ್ಯುಕ್ತೋ ಮಹೋತ್ಸವ ಸಮನ್ವಿತ ಆ ಆ ಪಟ್ಟಣದಲ್ಲಿ ಶೀಲನಿಧಿ ಅನ್ನತಕ್ಕಂತಹ ರಾಜನು ಐಶ್ವರ್ಯವಂತನ ಅಂತಹ ತನ್ನ ಮಗಳ ಮಗಳಿಗೆ ಸ್ವಯಂವರವನ್ನು ಮಾಡಬೇಕು ಅಂತೇಳಿ ದೊಡ್ಡ ಒಂದು ಉತ್ಸವವನ್ನು ಉತ್ಸವವನ್ನು ಮಾಡಲಿಕ್ಕೆ ತೊಡಗಿದ್ದ ಉತ್ಸವದಲ್ಲಿ ತೊಡಗಿದ್ದ ಮಹೋತ್ಸವದಲ್ಲಿ ಚತುರ್ದಿಗ್ಭ್ಯ ಸತೈ ಸಂಯುತ ನೃಪನಂದನೈ ನೃಪನಂದನೈ ನಾನೇಷ್ಸು ಶೋಭೈಶ್ಚ ತತ್ಕನ್ಯಾವರಣೋತ್ಸುಕೈತಾದೃಶ್ ಪುರಂದೃಷ್ಟ ಮೋಹಂ ಪ್ರಾಪ್ತನಾರದ ಕೌತುಕೀ ತನ್ನೃಪದ್ವಾರದನೈಿತ ಆ ಕನ್ಯೆಯನ್ನು ವರಿಸಬೇಕು ಎಂತಹ ಉತ್ಸಾಹದಿಂದ ನಾನಾಭರಣಭೂಷಿತರಾಗಿ ಚತುರ್ದಿಗ್ ಸಮ ದಿಗ್ಭಿ ಸಾಮಯಾತೈ ನಾಲ್ಕು ದಿಕ್ಕುಗಳಿಂದ ಬಂದಿರತಕ್ಕಂತಹ ಸಂಯುತ ನೃಪನಂದನೈ ರಾಜುತ್ರಕುಮಾರರುಗಳು ಕೂಡಿರತಕ್ಕಂತಹ ನಾನಾವೇಶೈ ಸುಶೋಭೈ ನಾನಾ ಕಾಂತಿಯಿಂದ ಬೆಳಗುತ್ತಾ ಒಳ್ಳೆಯ ಕಾಂತಿಯಿಂದ ತತ್ ಕನ್ಯಾವರ್ಣೋತ್ಸುಕೈ ಆ ಕನ್ಯೆಯನ್ನು ಮದುವೆ ಆಗಬೇಕನ್ನತಕ್ಕಂಥ ಇಷ್ಟ ಉತ್ಸಾಹದಿಂದ ಬಂದಿರತಕ್ಕಂಥ ನಾನಾ ವೇಷಗಳಿಂದ ಧರಿಸಿರ್ತಕ್ಕಂತಹ ನಾಲ್ಕು ಕಡೆಗಳಿಂದ ಬಂದ ರಾಜಕುಮಾರರಿಂದ ತುಂಬಿ ಹೋಗಿರುವ ಆ ಊರನ್ನು ನೋಡಿ ಏತಾದೃಶ್ ಪುರಂದೃಷ್ಟ ಮೋಹಂ ಪ್ರಾಪ್ತ ಅಥ ನಾರದ ಮೋಹಾವಿಷ್ಣುನಾದ ಆ ನಾರನು ನಾರದನು ಕೌತುಕಿ ತನ್ನೃಪದ್ವಾರಂ ಜಗಾಮ ಮದನೈಧಿ ಮನ್ಮಥೋದ್ರೇಕದಿಂದ ಮದನನ ಪ್ರಭಾವಕ್ಕೊಳಗಾದವನಾಗಿ ಮನ್ಮಥನ ಪ್ರಭಾವಕ್ಕೆ ಮದನೋ ಮನ್ಮಥೋ ಮಾರ ಪ್ರದ್ಯುಮ್ನೋ ಮೀನಕೇತನ ಅಂತೇಳಿ ಮದನೋ ಮನ್ಮಥೋ ಮಾರೋ ಮಾರಹ ಇದೆಲ್ಲ ಒಂದೇ ಹೆಸರುಗಳು ಅಮರಕೋಶದಲ್ಲಿ ಬರ್ತಕ್ಕಂಥದ್ದು ಮದನನಿಗೆ ಮನ್ಮಥ ಮಾರ ಪ್ರದ್ಯುಮ್ನ ಮೀನಕೇತನ ಶಂಭರಾರಿ ಮನಸಿಜಾ ಕುಸುಮೇಶ್ವರ ನನ್ನಿಜ ಹೀಗೆ ಬರ್ತದೆ ಹೆಸರುಗಳು ಇಲ್ಲಿ ನಾರದ ಅರಮನೆ ಬಳಿಗೆ ಕುತೂಹಲದೊಡನೆ ಹೋಗ್ತಾನೆ ಅವನು ಹೋಗುವ ದಾರಿಯಲ್ಲಿ ಈ ಪಟ್ಟಣ ಕಾಣಿಸ್ತದೆ ಅವನಿಗೆ ವೈಭವ ಕಾಣಿಸ್ತದೆ ಸ್ವಯಂ ಇದೆ ಅಂತೇಳಿ ಗೊತ್ತಾಗ್ತದೆ ಅಲ್ಲಿ ಹೋಗ್ತಾನೆ ಆಗತಂ ಮುನಿವರ್ಗಂ ತಂದೃಷ್ಟ್ವ ಶೀಲನಿಧಿರ್ ನೃಪಃ ಉಪವೇಶ್ಯ ಅರ್ಚಯಾಂಚಕ್ರಿಯ ರತ್ನಸಿಂಹಾಸನೇ ಬರೇ ಮನುಷ್ಯ ಎಷ್ಟನಾದ ಆ ನಾರದನು ಬಂದು ಕಂಡು ರಾಜನಾದಂಥ ಶೀಲನಿಧಿಯು ಉತ್ತಮವಾದಂಥ ರತ್ನ ಸಿಂಹಾಸನವೊಂದರಿಲ್ಲ ಆತನನ್ನು ಕುಡಿರಿಸಿ ಪೂಜೆ ಮಾಡ್ತಾನೆ ಅಥ ರಾಜಾ ಯಾಂ ನಾಮ ಶ್ರೀಮತಿ ನಾಮತ ಶ್ರೀಮತೀವರಾಂ ಸಮಯ ನಾರದಸ್ ಪಾದಯೋ ಸಮತಯತ್ ಬಳಿಕ ರಾಜನು ಶ್ರೀಮತಿಯನ್ನು ತಕ್ಕ ತನ್ನ ಮಗಳನ್ನು ಕರೆದುಕೊಂಡು ಬಂದು ನಾರದನ ಕಾಲುಗಳಿಗೆ ನಮಸ್ಕಾರ ಮಾಡಿಸ್ತಾನೆ ಸಮಾನೀಯ ಸಮಾನೀಯ ಕರೆತಂದು ನಾರದಸ್ಯ ಪಾದಯೋ ಸಮಯ ಪಾದಗಳಿಗೆ ಬೀಳಿಸ್ತಾನೆ ಅಂದರೆ ನಮಸ್ಕಾರ ಮಾಡಿಸ್ತಾನೆ ತನ್ನ ಮಗಳಾದ ಶ್ರೀಮತಿಯನ್ನು ತತ್ಕನ್ಯಾ ಪ್ರೇಕ್ಷ್ಯಸ ಮುನಿರ್ನಾರದ ಪ್ರಾಹ ವಿಸ್ಮಿ ಕೇಯ ರಾಜಹಾಭಾಗ ಕನ್ಯಾಸುರಸುಪಮ ಆ ಹುಡುಗಿಯನ್ನು ಕಂಡು ನಾರದ ಮುನಿಯು ವಿಸ್ಮಯಗೊಂಡು ಅಚ್ಚರಿಗೊಂಡು ಎಳೆ ರಾಜ ದೇವಕನ್ಯೇಂತಿ ಸುಂದರಿಯು ಮಹಾಭಾಗ್ಯಶಾಲೋ ಆದ ಈ ಕನ್ಯೆ ಯಾರು ಅಂತೇಳಿ ಕೇಳ್ತಾನೆ ತಸನ ಶುತ್ವ ರಾಜಹೃತ ದುಹಿತೆ ಮಮ ಮು ನ ಮಾತನ್ನ ಕೇಳಿ ರಾಜನು ಕೃತಾಂಜಲಿ ಅಂದರೆ ಅಂಜಲಿ ಬದ್ಧನಾಗಿ ಕೈ ಮುಗಿಸಿಕೊಂಡು ಕೈ ಮುಗಿದುಕೊಂಡು ಕೈ ಜೋಡಿಸಿಕೊಂಡು ಓ ಮನೇಂದ್ರನೇ ಇವಳು ನನ್ನ ಮಗಳು ಇವಳ ಹೆಸರು ಶ್ರೀಮತಿ ದುಹಿತಾ ಇಮ್ ಮಮ ಇವಳು ನನ್ನ ಮಗಳು ಯಮ ದುಹಿತಾ ಅದೇ ಇಂಗ್ಲೀಷಲ್ಲಿ ಡಾಟರ್ ಅಂತೇಳಿ ಆಗಿದೆ ದುಹಿತೃ ಎನ್ನತಕ್ಕಂಥ ಶಬ್ದ ಪಿತೃ ಎನ್ನತಕ್ಕಂಥದ್ದು ಫಾದರ್ ಮಾತೃ ಅಂತಕ್ಕಂಥದ್ದು ಮದರ್ ಭ್ರಾತೃ ಎನ್ನತಕ್ಕಂಥ ಬ್ರದರ್ ಬ್ರದರ್ ಹೀಗೆ ಎಲ್ಲದಕ್ಕೂ ಮೂಲ ಒಂದೇ ಇದೆ ದೇವರ ಸಂಸ್ಕೃತ ಹಾಗೆ ನಾವು ಮುಂದೆ ನೋಡುವಾಗ ಏನು ಹೇಳ್ತಾನೆ ಆಮೇಲೆ ಪ್ರಧಾನ ಸಮಯಂ ಪ್ರಾಪ್ತ ವರಮನ್ವೇಷತಿ ಶುಭಂ ಸಾ ಸ್ವಯಂ ವರ ಸಾ ಸ್ವಯಂವರ ಸಂಪ್ರಾಪ್ತ ಸರ್ವಲಕ್ಷಣ ಲಕ್ಷಿತ ಇವಳು ಮದುವೆ ಆಗತಕ್ಕಂಥ ಈಗ ಹೊಂದಿದ್ದಾಳೆ ಪ್ರದಾನ ಸಮಯಂ ಪ್ರಾಪ್ತ ಕನ್ಯಾ ಪ್ರದಾನ ಮಾಡ್ತಕ್ಕಂಥ ಸಮಯವು ಬಂದಿದೆ ಇವಳಿಗೆ ಅಷ್ಟು ಪ್ರೌಢ ವಯಸ್ಕಳಾಗಿದ್ದಾಳೆ ಇವಳು ಅಂತೇಳಿ ಹಾಗೆ ಸರ್ವಲಕ್ಷಣ ಸಂಪನ್ನಳಾದಂಥ ಐಕಿಯು ತನಗೆ ಅನುರೂಪನಾದಂತಹ ವರನನ್ನು ವಹಿಸಲು ಸ್ವಯಂವರವನ್ನು ಕೈಗೊಂಡಿದ್ದಾಳೆ ಸಾ ಸ್ವಯಂವರ ಸಂಪ್ರಾಪ್ತ ಸರ್ವಲಕ್ಷಣ ಲಕ್ಷಿತ ಇವಳ ಜಾತಕ ಲಕ್ಷಣವನ್ನು ನೋಡಿ ಕೀದೃಶಂ ತನ್ನೇಯಮ್ಮೆ ವರಮಾಪ್ಸ್ಯತಿ ತದ್ವದ ಅಸ್ಯಾ ಭ್ಯಂ ವದ ಮುತಕಾತ್ ಕೀದೃಶ ತನ ಎೇಯಂ ಮೇ ಪರಮಾಪ್ಸ್ಯತಿ ತದ್ವದ ಅಂದರೆ ಇವಳ ಜಾತಕ ಲಕ್ಷಣವನ್ನು ನೋಡಿ ಅಸ್ಯಾಹ ಭಾಗ್ಯಂ ವದ ಅವಳ ಭಾಗ್ಯವನ್ನು ಹೇಳು ಮುನೇ ಮುನಿಯೇ ಸರ್ವ ಎಲ್ಲವನ್ನು ಭಾಗ್ಯವನ್ನು ಹೇಳು ಜಾತಕ ಆದರಾತ್ ಜಾತಕವನ್ನು ನೋಡಿ ಭಾಗ್ಯವೆಂಥದೆಂಬುದನ್ನು ತಿಳಿಸುವುದಲ್ಲದೆ ಎಂತಹ ವರ್ಣ ಇವಳಿಗೆ ದೊರೆಯುತ್ತಾನೆ ಕೀದೃಶಂ ತನ ಮೇ ನನ್ನ ಮ ಈ ಮಗಳು ವರಂ ಆಪ್ಸತಿಯಂತಹ ವರನನ್ನ ಪಡೀತಾಳೆ ಅದನ್ನು ಕೂಡ ಹೇಳು ತಿಳಿಸಬೇಕು ಅಂತ ಹೇಳಿ ರಾಜನು ಪ್ರಾರ್ಥನೆ ಮಾಡ್ತಾನೆ ಶೀಲನಿಧಿ ಆಗ ನಾರದ ಮುನಿಗಳು ಹೇಳ್ತಾರೆ ಇತ್ಯುಕ್ತೋ ಮುನಿಶಾರ್ ದೋ ಲಸ್ತಾಮಿಚ್ಚು ತಾಮಿಚ್ಚುಃ ಕಾಮಿಹ್ ಕೋಲಹ ಸಮಾ ಭಾಷ್ಯ ಸ ಹೀಗೆ ಕೇಳಲಾಗಿ ನಾರದನ ಆ ಶ್ರೀಮತಿಯನ್ನು ತಾನೇ ಒರಿಸಬೇಕು ಮದುವೆ ಆಗಬೇಕನ್ನ ತರದ ಬಯಕೆಯಿಂದ ಕಾಮವಿಕಾರಗಳಿಗೆ ಸಿಲುಕಿದವನಾಗಿ ರಾಜನನ್ನು ಕುರಿತು ಹೇಳ್ತಾನೆ ಹೀಗೆ ಕಾಮವಿಹುರ ಮನುಷಾರ್ದೂರ ತಾಂ ಇಚ್ಛು ಅವಳನ್ನು ಬಯಸಿದವನಾಗಿ ಸಂ ಆಭಾಷ್ಯ ಸ ರಾಜಾನಂ ನಾರದ ವಾಕ್ಯಂ ಅಬ್ರವೀತ್ ಇತಿಯಾಗಿ ಹೇಳ್ತಾನೆ ಸುತೆ ತವ ಭೂಪಾಲ ಸರ್ವಲಕ್ಷಣಲಕ್ಷಿತಾ ಮಹಾಭಾಗ್ಯವತಿ ಧನ್ಯಾ ಧನ್ಯಲಕ್ಷ್ಮೀ ದಿವಗುಣಾಲಯ ಅಯ್ಯ ರಾಜೇಂದ್ರ ಒಳ್ಳೆಯ ಲಕ್ಷಣಗಳಿಂದ ಸುಶೋಭಿತರಾಗಿರ್ತಕ್ಕಂಥ ನಿನ್ನ ಮಗಳು ಧನ್ಯಳೇ ಸರಿ ಈಕೆಯು ಮಹಾಭಾಗ್ಯಶಾಲಿನಿ ಮಹಾಲಕ್ಷ್ಮಿಯಂತೆ ಸುಗುಣಗಳಿಗೆ ನೆಲೆಯಾಗಿದ್ದಾಳೆ ಮಹಾಭಾಗ್ಯವತಿ ಸರ್ವೇಶ್ವರೋಜಿತೋ ವೀರೋ ಗಿರೀಶ ಸದೃಶೋ ವಿಭು ಅಸ್ಯ ಪತಿರ್ಧ್ರುವಂ ಭೀ ಕಾಮಜಿತ್ ಸುರಸತ್ತ ಸರ್ವೇಶ್ವರನು ಎಂದಿಗೂ ಸೋಲನ್ನೇ ಕಂಡರೆಯಿದವನು ಮಹಾಪರಾಕ್ರಮಶಾಲಿಯು ಮನ್ಮಥನನ್ನು ಜಯಿಸಿದವನು ಶಿವನಿಗೆ ಸಮಾನವಾದಂತಹ ಸುರಶ್ರೇಷ್ಠನೊಬ್ಬನ ಈಕೆಗೆ ಪತಿಯಾಗುತ್ತಾನೆ ಅಂತೇಳಿ ಹೇಳ್ತಾರೆ ಕಾಮಜಿತ್ ಕಾಮನನ್ನು ಗೆದ್ದವ ಸುರಸಪ್ತಮ ಸುರಶ್ರೇಷ್ಠ ಭಾವಿ ಪತಿ ಧ್ರುವಂ ಅಂತೇಳಿ ಭಾವೀಪತಿಯಾಗ್ತಾನೆ ಗಿರೀಶ ಸದೃಶನು ಶಿವಸದರ್ಶನು ಮನ್ಮಥನನ್ನು ಗೆದ್ದಂಥವನು ಅಂತೇಳಿ ಇತ್ಯ ನೃಪ ಮಂತ್ರ್ಯ ವ್ಯಯೌ ಯಾದೃಚ್ಛಿ ಕೋ ಮುಭೂವ ಕಾಮ ವೋಷಃಃಃ ಶಿವ ಮಾಿ ಮಾಯವಿಮೋಹಿತ ಹೀಗೆ ಹೇಳಿ ರಾಜನನ್ನು ಬೀಳ್ಕೊಂಡು ಸ್ವೇಚ್ಛಾಗಾಮಿಯ ಅಂತಹ ಮುನಿ ಹೊರಟು ಹೋಗ್ತಾನೆ ಶಿವನ ಮಾಯೆಯಿಂದ ವಿಮೋಹಿತನಾಗಿ ಸ್ಮರತಾಪದಿಂದ ವಿಹುಲನಾಗ್ತಾನೆ ಚಿತ್ ವಿಚಿತ್ಯ ಸ ಮುನಿರಾಪ್ನು ಕಥಂ ಕಾಂ ಸ್ವಯಂವರೆ ನೃಪಾಲಮೇಕ ವೃಣುಯಾತ್ ಕಥ ಆ ಮುನಿ ಇವಳನ್ನು ಅಂದರೆ ನಾರದ ಮುನಿಯು ಇವಳನ್ನು ನಾನು ಪಡೆಯುವುದು ಹೇಗೆ ರಾಜಕುಮಾರನ್ನು ನಡೆದಿರ್ತಕ್ಕಂತಹ ಸ್ವಯಂವರದಲ್ಲಿ ನನ್ನನ್ನು ಒಬ್ಬರನ್ನು ಈಕೀವರಿಸುವಂತಹ ಬಗೆ ಹೇಗೆ ಅಂತೇಳಿ ಮನಸ್ಸಿನಲ್ಲಿ ಆಲೋಚನೆ ಮಾಡಲಿ ತೊಡುತ್ತಾನೆ ಸೌಂದರ್ಯ ಸರ್ವನಾರೀಣಾ ಪ್ರಿಯವತಿ ಸರ್ವಥ ಪ್ರಸನ್ನ ಸಾ ಸ್ವವಶ ನ ಮಾತ್ರ ಸಾಮಾನ್ಯವಾಗಿ ಸ್ತ್ರೀಯರೆದುರು ಸೌಂದರ್ಯವನ್ನೇ ಬಹುವಾಗಿ ಮಿಚ್ಚುವಂಥದ್ದು ಅವರ ಸ್ವಭಾವವಲ್ಲವೇ ಆ ಸೌಂದರ್ಯವನ್ನು ಕಂಡ ಕೂಡಲೇ ಇವಳು ಪ್ರಸನ್ನಳಾಗಿ ನನ್ನ ವಶಳಾಗ್ತಾಳೆ ಇದು ಖಂಡಿತ ಅಂದರೆ ಸೌಂದರ್ಯವೇ ಈಗ ಬೇಕಾದ್ದು ಅಂಥೇಳಿ ಆಲೋಚನೆ ಮಾಡ್ತಾರೆ ನಾರದರು ವಿಧಾಯೇತ್ಥಂ ವಿಷ್ಣುರೂಪಂ ಗ್ರಹೀತು ಮುನಿಸುತ್ತಮಃ ವಿಷ್ಣು ಲೋಕಂಜಾಮಾಶು ನಾರದ ಸ್ಮರವಿಹ್ ಕೊಲಹ ಈ ರೀತಿ ಮನಸ್ಸಿನಲ್ಲಿ ನಿರ್ಧರಿಸಿ ಮನ್ಮಥ ಬಾಣಪೀಡಿತನಾದಂತಹ ಆ ನಾರದ ವಿಷ್ಣುವಿನ ಸೌಂದರ್ಯವನ್ನು ಪಡೆಯಬೇಕು ಅಂತೇಳಿ ಉದ್ದೇಶಿಸಿ ವಿಷ್ಣು ಲೋಕಕ್ಕೆ ಹೋಗ್ತಾನೆ ಬಹು ಬೇಗನೆ ಹೋಗಿ ಪ್ರಣಿಪತ್ಯ ಶಿ ಕೇಶಂ ವಾಕ್ಯಮೇತುವಾಚ ರಹಸಿ ತ್ವಾ ಪ್ರವಕ್ಷ್ಯಾ ಸ್ವೃತ್ತಂತಮೇಷ ತಥೇತ್ಯುಕ್ತೆ ತಥಾಭೂತೆ ಶಿವೇಚ್ಛಾ ಕಾರ್ಯಕರ್ತರಿಯಕ್ತವತಿ ಶ್ರೀಶೇ ಮುನಿರ ಚ ಕೇಶವಂ ಅಲ್ಲಿ ಶ್ರೀಮನ್ನಾರಾಯಣನನ್ನು ನಮಸ್ಕರಿಸಿ ತನ್ನ ವೃತ್ತಾಂತವನ್ನೆಲ್ಲ ವನ್ನು ನಿನಗೆ ರಹಸ್ಯವಾಗಿ ಹೇಳ್ತೇನೆ ಅಂತೇಳಿ ಹೇಳುವಾಗ ಶಿವನ ಇಚ್ಛೆಯಂತೆ ನಡೆಯತಕ್ಕಂತಹ ಆ ಶ್ರೀಹರಿ ಹಾಗೇ ಆಗಲಿ ಅಂತೇಳಿ ಹೇಳಿ ಅವನನ್ನು ಒಂದು ಕಡೆಗೆ ಏಕಾಂತಕ್ಕೆ ಕರೆದೊಯ್ದು ನಿನ್ನ ವೃತ್ತಾಂತವನ್ನು ಹೇಳಬಹುದು ಅಂತೇಳಿ ಹೇಳ್ತಾನೆ ಆಗ ಮುನಿ ಈ ಶ್ರೀಪತಿಯನ್ನು ಲಕ್ಷ್ಮೀಪತಿಯನ್ನು ಕುರಿತು ಹೀಗೆ ಹೇಳ್ತಾನೆ ಶ್ರೀಶನನ್ನು ಕುರಿತು ಶ್ರೀ ಈಶಾ ಶ್ರೀಶ ಅಂತೇಳಿ ಲಕ್ಷ್ಮಿಯ ಈಶಾ ಪತಿ ನಾರದವು ತ್ದೀಯೋ ಭೂಪತಿ ಶೀಲನಿ ಸ ವೃಷತತ್ಪರ ತನಕ್ಷಿ ಶ್ರೀಮತಿವರವರ್ಣಿ ಜಗನ್ಮೋಹಿನ್ಯಿಖ್ಯಾತ ತ್ರೈಲೋಕ್ಯೇಪ್ಯತಿಸುಂದರೀ ಪರಿಣೇತು ಅಹಂ ವಿಷ್ಣು ತಾಂಚ್ಛಾಂ ಆಚಿರಂ ನೇಳ್ತಾನೆ ತ್ವೀಯ ಭೂಪತಿ ಶೀಲನಿಧಿ ಸಹ ವೃಷತತ್ಪರ ವೃಷ ಅಂದರೆ ಧರ್ಮದ ಒಂದು ಸ್ವರುಪ ವೃಷಭ ಹಾಗಾಗಿ ಧರ್ಮನಿರೋಧನ ಆಗಿರ್ತಕ್ಕಂತಹ ಶೀಲನಿಧಿ ಅನ್ನತಕ್ಕಂಥ ಒಬ್ಬ ರಾಜ ಇದ್ದಾನೆ ಅವನು ನಿನ್ನಂತೆ ಗುಣಶಾಲಿಯು ತಸ್ಯ ಕನ್ಯಾ ವಿಶಾಲಾಕ್ಷಿ ಶ್ರೀಮತಿ ವರವರ್ಣಿನಿ ಅವನಿಗೆ ವಿಶಾಲವಾದ ಕಣ್ಣುಗಳಿಂದಲೂ ಉತ್ತಮ ಸ್ತ್ರೀ ಲಕ್ಷಣಗಳಿಂದಲೂ ಕೂಡಿರತಕ್ಕಂಥ ಶೋಭಿಸತಕ್ಕಂಥ ಶೋಭಿಸುವಂತಹ ಶ್ರೀಮತಿ ಅನ್ನತಕ್ಕಂಥ ಮಗಳು ಇದ್ದಾಳೆ ಜಗನ್ಮೋಹಿನಿಯಖ್ಯಾತ ತ್ರೈಲೋಕೇ ಪ್ಯತಿಸುಂದರಿ ಮೂರು ಲೋಕಗಳಲ್ಲಿಯೂ ಎಣೆ ಇಲ್ಲದಂತಹ ಸೌಂದರ್ಯವುಳ್ಳಂತಹ ಕನ್ನಿ ಜಗನ್ಮೋಹಿನಿ ಅಂತೇಳಿ ಪ್ರಸಿದ್ಧಳಾಗಿದ್ದಾಳೆ ಜಗತ್ತನ್ನೆಲ್ಲ ಮೋಹಿಸಕ್ಕಂತಹ ಸೌಂದರ್ಯ ಇದೆ ಅವಳಲ್ಲಿ ಪರಿಣೇತುಂ ಅಹಂ ವಿಷ್ಣು ತಾಂ ಇಚ್ಛಾಂ ಯಧ್ಯಮ ಚಿರಂ ನಾನೀಗ ಅವಳನ್ನು ಬೇಗನೆ ಮದುವೆ ಮಾಡಿಕೊಡಬೇಕು ಅಂತ ಹೇಳಿ ಇದ್ದೇನೆ ಸ್ವಯಂವರಂ ಚಕಾರ ಭೂಪತಿ ಸ್ತನಯೇಚ್ಛಯ ಚತುರ್ದಿಗ್ಭ್ಯ ಸಮ ರಾಜಪುತ್ರ ಅಸಹಸ್ರಶಃ ಈಗ ಆ ರಾಜ ಭೂಪತಿ ಭೂಗಳ ಭೂಮಿಯ ಪತಿ ಒಡೆಯ ರಾಜ ಈ ಮಗಳಿಗಾಗಿ ಸ್ವಯಂವರವನ್ನು ಏರ್ಪಡಿಸಿದ್ದಾನೆ ನಾಲ್ಕು ದಿಕ್ಕುಗಳಿಂದಲೂ ನಾಲ್ಕು ದೆಸೆಗಳಿಂದಲೂ ರಾಜಪುತ್ರರುಗಳು ರಾಜಕುಮಾರರುಗಳು ಬಂದು ಸೇರಿದ್ದಾರೆ ಅಲ್ಲಿ ಯದಿ ದಾಸ್ಯಸಿ ರೂಪ ತದಾತಾಂ ತಾಂ ಪ್ರಾಪ್ನು ಧತ್ವದ್ರೂಪ ಸಾವಿನಾ ವಿಠೇ ಜಯಮಲಾಂನ ನಧಾಸ್ಯತಿ. ಈಗ ನಿನ್ನ ಸೌಂದರ್ಯವನ್ನು ನನಗೆ ಕೊಟ್ಟರಲ್ಲಿ ನಾನು ಅವಳನ್ನು ಖಂಡಿತವಾಗಿ ಪಡೆಯುತ್ತೇನೆ ನಿನ್ನ ರೂಪ ಇಲ್ಲದೇ ಇದ್ದರೆ ಅವಳು ನನ್ನ ಕಂಠಕ್ಕೆ ಜಯ ಮಾಲಿಕೆಯನ್ನು ನನ್ನನ್ನು ವರಿಸಲಿಕ್ಕಿಲ್ಲ ಸ್ವರೂಪಂದೇ ಹಿಮೇನಾಥ ಸೇವಕೋಹಂ ಪ್ರಿಯಸ್ತವ ವೃಣುಯಾನ್ಮ್ ಯಥ ಸಾ ಶ್ರೀಮತಿ ಕ್ಷಿತಿಪಾತ್ಮಜ ಆ ರಾಜಕುಮಾರಿಯಾದಂತಹ ಶ್ರೀಮತಿಯು ನನ್ನನ್ನು ಹೇಗೆ ವರೆಸೊಳ್ಳೋ ಹಾಗೆ ಮಾಡು ಓ ಪ್ರಭುವೇ ನಿನ್ನ ಸ್ವರೂಪವನ್ನು ನನಗೆ ನೀಡು ನಾನು ನಿನ್ನ ಪ್ರಿಯ ಸೇವಕನಲ್ಲೇ ಅಂತ ಹೇಳಿ ನಾರದ ಮುನಿಗಳು ಕೇಳ್ತಾರೆ ಸೂತ ಉಚ ವಚ ಶುತ್ವಾನೇರಿತ್ಥಂ ವಿಹಸ್ಯ ಶಾಂಕರೀಂ ಪ್ರಭುತಾಂ ಬುದ್ಧ್ವಾ ಮೃತ್ಯು ವಾಚ ದಯಾಪರ ಆಗ ಸೂತ ಹೇಳ್ತಾನೆ ಈ ರೀತಿಯಾಗಿ ಆ ನಾರದ ಮಹರ್ಷಿಯು ಹೇಳಿದಂತಹ ಮಾತನ್ನು ಕೇಳಿ ಮಧು ಎನ್ನತಕ್ಕಂತಹ ರಾಕ್ಷಸನ್ನು ಸಂವರಿಸಿದಂತಹ ಮಧುಸೂದನ ಸಂವರಿಸಿ ಮಧುಸೂದನ ಎನಿಸಿದಂತಹ ಆ ಶ್ರೀಹರಿಯು ನಕ್ಕು ವಿಹಸ್ಯ ಇದೆಲ್ಲವೂ ಶಿವನ ಪ್ರಭಾವ ಶಾಂಕರೀಂ ಪ್ರಭುತಾ ಬುದ್ಧ್ವಾ ಅಂತೇಳಿ ತಿಳಿದು ಕನಿಕರದಿಂದ ದಯಾಪುರ ಪ್ರತ್ಯು ಹೇಳ್ತಾನೆ ವಿಷ್ಣುರು ಆಚ ಸ್ವೇಷ್ಠ ದೇಶ ಮುನೇ ಗಚ್ಚ ಕರಿಷ್ಯಾಮಿ ಹಿತಂತವ ಬಿಷಗ್ ಯಥಾರ್ಥ ಸ್ಥ್ಯ ಪ್ರಿಯತರೋ ಸಿಮಿ ಅಯ್ಯ ಮುನಿಯೇ ನೀನು ಬೇಕಾದಲ್ಲಿ ಹೋಗ್ಬೋದು ಕುಶಲನಾದ ವೈದ್ಯ ಹ್ಞೂ ವೈದ್ಯ ಶ್ರೇಷ್ಠನಾಗಿರ್ತಕ್ಕಂಥ ರೋಗಿಯನ್ನು ಹೇಗೆ ಗುಣಪಡಿಸ್ತಾನೋ ಅದೇ ರೀತಿ ನಿನಗೆ ಹಿತವನ್ನೇ ಮಾಡ್ತೇನೆ ಯಾಕಂತ ಹೇಳಿದರೆ ನೀನು ನನಗೆ ಬಹಳ ಬೇಕಾದವನಲ್ವೇ ನನ್ನ ಪ್ರಿಯತರನಲ್ವೇ ನೀನು ನನ್ನ ಭಕ್ತ ಶ್ರೇಷ್ಠನಲ್ವೇ ಅಂಥೇಳಿ ಹೇಳ್ತಾನೆ ವಿಷ್ಣು ನೀನು ಚಿಂತೆ ಬಿಡು ನಿನ್ನ ಕಾರ್ಯದಲ್ಲಿ ನೀನು ತೆರಳು ನಿನಗೆ ಬೇಕಾದಾಗ ನಾನು ಮಾಡ್ತೇನೆ ಅಂತೇಳಿ ಹೇಳ್ತಾನೆ ಇತ್ಯುಕ್ ಆ ಮುನಯೇ ತಸ್ಮೈ ದದೌ ವಿಷ್ಣುರ್ಮುಖಂ ಹರೇ ಸ್ವರೂಪನುಗೃಹಸ್ಯ ಸ್ವರೂಪ ಅನುಗೃ ಅನುಗೃಹ್ಯಾ ತಿಧಾನಂ ಜಗಾಮಸ ಹೀಗೆ ಆ ಮುನಿಗೆ ಹೇಳಿ ಶ್ರೀಹರಿಯು ಹರಿಯ ಮುಖವನ್ನು ಹರಿ ಅಂದರೆ ಕಪಿ ಒಂದರ್ಥ ಮಂಗ ಕೋಡಗ ವಾನರ ಅದರ ಮುಖವನ್ನು ಅನುಗ್ರಹಿಸಿ ಅಂತರ್ಧಾನ ಹೊಂದುತ್ತಾನೆ ಅಂದರೆ ಮಾಯವಾಗ್ತಾನೆ ಏಕ್ತೋ ಮುನಿರ್ಹೃಷ್ಟಸ್ವರೂಪ ಪ್ರಾಪ್ಯವೈ ಹರೇ ಮೇನೆ ಕಥಾರ್ಥಮಾತ್ಮನ ತದ್ಯತ್ನಂ ನ ಸಹೋ ನಾರದನು ಹರಿಯ ಸ್ವರೂಪವನ್ನು ಪಡೆದು ತಾನು ಕೃತ ಆತನಾದ ಅಂತೇಳಿ ಹಿಗ್ ಆದರೆ ಶ್ರೀಹರಿಯ ಪ್ರಯತ್ನವೇನು ಎಂಬುದನ್ನು ಮಾತ್ರ ಅದನ್ನು ಸಾಧ್ಯ ಆಗಲಿಲ್ಲ ಮೇನೆ ನ ಮೇನೆ ಯಾವದರ್ಥಮಾತ್ಮ ತತ್ನ ತತ್ನ ಹರಿಯ ಯತ್ನ ಬುಬೋಧ ಸಹ ತಿಳಿಲೀಲ ಅಥ ತತ್ರ ಗತಃೀ್ರಂ ನಾರದೋ ಮುನಿಸಕ್ರೇ ಸ್ವಯಂವರ ಯತ್ ರಾಜಪುತ್ರೈಸ್ಸುಲಂ ಸ್ವಯಂವರಸಭಿವ್ಯಾಪುತ್ರ ಸವೃತ್ತ ಶುಶುಭೇತಿ ವಿಪ್ರೇಂದ್ರ ಯಥ ಶಕ್ರಸಭಾಪರ ಆಮೇಲೆ ಮುಂದ ಶ್ರೇಷ್ಠ ನಾರದ ರಾಜಕುಮಾರ್ ಎಲ್ಲರೂ ಹುಟ್ಟಿ ಆ ಸ್ವಾಮಿಮರ ಮಂಟಪಕ್ಕೆ ಹೋಗ್ತಾನೆ ಬಹು ಬೇಗನೆ ತೆರಳುತ್ತಾನೆ ಎಲೆ ಈ ವಿಪ್ರೋತ್ತಮರೇ ವಿಪ್ರೇಂದ್ರರೇ ಕೇಳಿ ಅದು ಅಪರ ಚಕ್ರಸಭಾ ಇನ್ನೊಂದು ಇವ ಇನ್ನೊಂದು ಇಂದ್ರ ಸಭೆಯೋ ಎನ್ನತಕ್ಕಂಥ ಇತ್ತಂತೇಳಿದ್ರು ಶು ಶೋಭೆ ಶೋಭಿಸ್ತಾ ಇತ್ತು ಸ್ವಯಂವರ ಸಭೆಯು ದಿವ್ಯಾ ಸಮಾವೃತ ದಿವ್ಯವಾಗಿ ದಿವ್ಯವಾದ ಆ ಸ್ವಾಮಿಮರ ಮಂಟಪ ರಾಜಪುತ್ರ ತುಂಬಿ ಹೋಗಿರ್ತಕ್ಕಂಥದ್ದು ಬೇರೊಂದು ಇಂದ್ರ ಇರತಕ್ಕಂತೆ ವಿರಾಜಿಸ್ತಾ ಇತ್ತಂತೆ ತಂ ನೃಪಸಭಾಂ ವೈ ನಾರದ ಸುಪಾ ವಿಶತ್ ಸ್ಥಿತ್ ವಿಚಿತ್ಯೆ ಪ್ರೀತಯುಕ್ತ ಚೇತಸ ಆ ನೃಪಸಭೆಯಲ್ಲಿ ನಾರದನ್ನು ಕುಳಿತುಕೊಂಡ ಕುಳಿತು ತನ್ನೇ ಅವಳು ವರಿಸ್ತಾಳೆ ಮಾಂ ವರಿಷ್ಯತಿ ನಾನಂ ಸಾ ವಿಷ್ಣು ರೂಪರಂ ಧ್ರುವಂ ಇಷ್ಟು ಉಪಧರಣಾದಂತಹ ನನ್ನನ್ನು ಖಂಡಿತವಾಗಿ ಅವಳು ಮದುವೆ ಆಗ್ತಾಳೆ ಅಂತೇಳಿ ಆಲೋಚಿಸುತ್ತಾ ಪ್ರೀತಿಯುಕ್ತವಾದಂತಹ ಮನಸ್ಸಿನಿಂದ ಸಂತೋಷದಿಂದ ಕೂಡಿದಂತಹ ಆನಂದದ ಒಂದು ಹಿಗ್ಗಿತ್ತಾ ಹಿರಿ ಅವನು ಅಲ್ಲಿ ಕುಳಿತುಕೊಳ್ತಾನೆ ರಾಜ್ಯಸಭೆಯಲ್ಲಿ ಆನ ಆನನಸ್ಯ ಕುರುಪತ್ವಂ ನ ವೇದ ಮುನಿಸತ್ತಮಃ ಆದರೆ ಅವನಿಗೆ ತನ್ನ ಮುಖ ಕಪಿಯ ಮುಖದವಾಗಿದೆ ಹರಿ ಅಂದರೆ ಇಲ್ಲಿ ಕಪಿ ಅನ್ನತಕ್ಕಂಥ ಅರ್ಥದಲ್ಲಿದೆ ಆ ಮುಖ ತನ್ನದಾಗಿದೆ ಅಂಥೇಳಿ ಅವನಿಗೆ ಗೊತ್ತಾಗಲಿಲ್ಲ ಪಾಪ ಆನನಸ್ಯ ಕುರೂಪತ್ವವನ್ನು ಮುಖದ ಆನನ ಅಂದರೆ ಮುಖ ಗಜ ಆನ ಅಂತೇಳಿ ಹಾಗೆ ಆನೆಯ ಮುಖ ಗಣಪತಿಗೆ ಹಾಗೆ ಆನನಸ ಕುರೂಪತ್ವನ ವೇದ ಮುನಿಸತ್ತಮ ಅವನು ತಿಳಿಲಿಲ್ಲ ವೇದ ತಿಳಿ ಅಂಥೇಳಿ ಆಮನ ಶೇಷನ್ ತಿಳಿಲಿಲ್ಲ ತನ್ನ ಮುಖ ಹೇಗಿದೆ ಅಂತೇಳಿ ಪೂರ್ವರೂಪಂ ಮುನಿಂ ಸರ್ ಸರ್ವೇ ದದೃಶುಸ್ತತ್ರ ಮಾನವಾ ತದ್ಭೇದ ಬೋಧುಸ್ತೇನ ರಾಜಪುತ್ರಾದಯೋದ್ವಿಜ ಅಲ್ಲಿರ್ತಕ್ಕಂಥ ಎಲ್ಲ ಮಾನವರು ಕೂಡ ಮೊದಲಿನಂತೆ ಇದ್ದ ಮುನಿಯನ್ನು ಕಂಡರು ಮೊದಲಿನ ಮುಖವೇ ಅವರಿಗೆಲ್ಲ ಕಂಡಿದ್ದಂತೆ ಈ ಇದು ಕಂಡಿಲ್ಲ ಕಪಿ ಮುಖ ರಾಜಪುತ್ರರು ಬ್ರಾಹ್ಮಣರು ಹಾಗೆ ಇರತಕ್ಕಂಥ ವ್ಯತ್ಯಾಸವನ್ನು ತತ್ರ ರುದ್ರಗಣೌ ದ್ವೌ ತದ್ರಕ್ಷಣಾರ್ಥಂ ಸಮಾಗತವು ವಿಪ್ರರೂಪಧರೌ ಗೂಢೌ ತದ್ಭೇದಂ ಜಜ್ಞತು ಪರಂ ಅಲ್ಲಿ ಆ ನಾರದನನ್ನು ಕಾಪಾಡಬೇಕು ಎನ್ನುತಕ್ಕ ಎನ್ ಎಂಬಂಥ ದೃಷ್ಟಿಯಲ್ಲಿ ಗುಟ್ಟಾಗಿ ಯಾಕಂದರೆ ತಪಸ್ ಮಾಡಿದ್ದಾರೆ ನಾರದ ಶಿವನನ್ನು ಕುರಿತು ರುದ್ರಗಣಗಳಿಗೆ ಬ್ರಾಹ್ಮಣ ವೇಷವನ್ನು ಧರಿಸಿ ಬಂದಿದ್ದಂಥ ಇಬ್ಬರು ಶಿವಗಣಗಳು ಮಾತ್ರ ಈ ವ್ಯತ್ಯಾಸವನ್ನು ಕಂಡರಂತೆ ಆ ಗಣಗಳಿಬ್ಬರೂ ಕೂಡ ಮೂಢಮ್ಮ ತ್ವಾಮು ಜಗ್ಮುರ್ಗಣವು ಕುತತ್ ಪ್ರಹಾಸಂ ವೈ ಭಾಷಮಾಣ ಪರಸ್ಪರಂ ಅವರಿಬ್ಬರು ವಾಮುನಿಗೇನು ತಿಳಿಯೋದು ಅಂತೇಳಿ ತಿಳಿದು ಅವನ ಬಳಿಗೆ ಹೋಗಿ ಪರಸ್ಪರವಾಗಿ ಮಾತನಾಡುತ್ತಾ ಅವನನ್ನು ಹಾಸ್ಯ ಮಾಡಲಿಕ್ಕೆ ತೊಡಗಿದಂತೆ ಪಶ್ಯನಾರದ ರೂಪಂ ಹಿ ವಿಷ್ಣು ದಿವ ಮಹೋತ್ತಮಂ ಮುಖಂತ್ ವಾನರಸ್ಯೇವ ವಿಕಟಂ ಭಯಂಕರಂ ಈ ನಾರದ ರೂಪವನ್ನು ನೋಡುವಂಥೇಳಿ ಒಬ್ಬ ಮತ್ತೆ ಹೇಳೋದು ಶಿವಗಣಗಳಿಬ್ಬರು ವಿಷ್ಣುವಿನ ರೂಪದಂತೆ ಮಹಾ ಉತ್ತಮವಾಗಿದೆ ಆದರೆ ಮುಖವು ಮಾತ್ರ ಕೋತಿಯಂತೆ ಅಸಹ್ಯಕರವಾಗಿ ಭಯಂಕರವಾಗಿಯೂ ಇದೆ ಅಂತೇಳಿ ನಗಾಡ್ತಾ ಇದ್ದಾರೆ ಇವರು ಅಂದರೆ ಶರೀರ ಎಲ್ಲ ವಿಷ್ಣುವಿನ ಹಾಗೆ ಆಗಿದೆ ಮುಖ ಮಾತ್ರ ಕಪಿಯ ಹಾಗೆ ಆಗಿದೆ ಕೋತಿಯ ಹಾಗೆ ಇಚ್ಛತ್ಯ ನೃಪಸುತಾಂ ವೃಥವ ಸ್ಮರ ಮೋಹಿ ಸಚ್ಛಲಂ ವಾಕ್ಯ ಉಪಹಾಸ ಪ್ರಚಕ್ರತುಃ ಮನ್ಮಥನಿಂದ ಮೋಹಿಸನಾದಂತಹ ಈ ನಾರದ ವ್ಯರ್ಥವಾಗಿ ದೊರೆಯ ಮಗಳನ್ನು ಅಪೇಕ್ಷಿಸ್ತಾ ಇದ್ದಾನೆ ಹೀಗೆ ಅಂಥೇಳಿ ಒಂದು ಏನು ಉಪಹಾಸದ ಮಾತುಗಳನ್ನು ಆಡಿ ತಮಾಷೆ ಮಾಡ್ತಾರೆ ಛಲವಾಕ್ಯ ಅಂದರೆ ಈ ರೀತಿಯಾದಂತಹ ವ್ಯಂಗ್ಯವಾದಂಥ ಮಾತನ್ನು ಉಪಹಾಸ ಮಾಡಿದರು ಈ ಶಿವಗಣಗಳಿಬ್ಬರು ಉಪಹಾಸ್ಯ ಮಾಡ್ತಾರೆ ಅಪಹಾಸ್ಯ ಮಾಡ್ತಾರೆ ನಾರದರನ್ನು ಆಗ ನ ಶುಶ್ರಾವ ಯಥಾರ್ಥಂತು ತದ್ವಾಕ್ತಿಂ ಮರವಿಹ್ವಲ ಪರ್ಯೇಕ್ಷತ್ ಶ್ರೀಮತೀ ತಾಂ ವೈ ತಲ್ಲಿಪ್ಸುರ್ ಮೋಹಿತೋ ಮುನಿಹೀ ಹೀಗೆ ಅವರು ಮಾ ಆಡಿದಂತಹ ಈ ಮಾತುಗಳು ಕೂಡ ಮನ್ಮಥ ವಿಖಾರಕ್ಕೆ ಸಿಲುಕಿದಂತಹ ಮೈ ನಾರದನಿಗೆ ಕೇಳಿಸಲಿಲ್ಲ ಅಂತ ಗೊತ್ತೇ ಅವರು ಏನು ಹೇಳಿದರು ಅಂತೇಳಿ ಯಾಕಂದರೆ ಅವನ ತಲೆ ಇದರಲ್ಲೇ ಯಾವುದರಲ್ಲಿ ಮೋಹಾವಿಷ್ಟನಾಗಿರ್ತಕ್ಕಂತಹ ಮುನಿ ಶ್ರೀಮತಿಯನ್ನು ಪಡೆಯಲು ಎಳಸಿ ಅವಳು ಬರುವುದನ್ನೇ ಕಾಯ್ತಾ ಇದ್ದ ಅದನ್ನೇ ತನ್ನ ಮನಸ್ಸಿನಲ್ಲಿ ತುಂಬಿಕೊಂಡಿದ್ದ ಶ್ರೀಮತಿಯ ವಿಚಾರವನ್ನೇ ಏತಸ್ಮಿನ್ನಂತರೇ ಪರಿ ಏಕ್ ಏಕ್ ಶತ್ ಅಂದರೆ ಪರಿಯೇಕ್ಷತ್ ಶ್ರೀಮತೀಂ ಅಂಥೇಳಿ ಅಂದರೆ ನೋಡುವಂಥದ್ದು ಅಥವಾ ಚಿಂತಿಸುವಂಥದ್ದು ಅಂಥೇಳಿ ಚಿಂತಿಸ್ತಾ ಇದ್ದ ಅಂಥೇಳಿ ಮುನಿ ಅವಳ ಬಗ್ಗೆ ಏತಸ್ಮಿನ್ನಂತರೇ ಭೂಪಕನ್ಯಾ ಚ ಅಂತಃಪುರತ್ತು ಸಾ ಸ್ತ್ರೀಭಿಸೃತ ತತ್ರಗಾಮ ವರವರ್ಣಿನಿ ಸ್ತ್ರೀಯರಿಂದ ಸಮಾವೃತರಾಗಿ ವರವರ್ಣಿ ಸುಂದರಿಯಾದಂತಹ ವರವರ್ಣಿನಿಯಾದಂತಹ ಅವಳು ಯಾರು ಶ್ರೀಮತಿ ಈ ಸಂದರ್ಭದಲ್ಲಿ ಈ ನಡುವೆ ಏತಸ್ಮಿನ್ನಂತರೇ ರಾಜನ ಪುತ್ರಿ ಭೂಪಕನ್ಯಾ ಚ ಅಂತಃಪುರತ್ತು ಸಾ ಆ ಜಗಾಮ ಅಂತಃಪುರದಿಂದ ಬಂದಳು ಅಂತಃಪುರ ರಾಣಿವಾಸದಿಂದ ಹೊರಬಂದಳು ಮಾಲಾಂ ಹಿರಣ್ಮಯೀಂ ರಮ್ಯಾ ಆದಾಯ ಶುಭಲಕ್ಷಣ ತತ್ರ ಸ್ವಯಂವರೆ ರೇಜೆ ಸ್ಥಿತಾ ಮಧ್ಯೆ ರಮೇ ವಸ ಶುಭಲಕ್ಷಣಗಳಿಂದ ಕೂಡಿರತಕ್ಕಂತಹ ಆ ಸುಧತಿಯು ಚಿನ್ನದಿಂದ ರಮ್ಯವಾದ ಮಾಲೆಯನ್ನು ಹಿರಣ್ಮಯೀಂ ರಮ್ಯಾಂ ಮಾಲಾಂ ಆದಾಯ ಕೈಯಲ್ಲಿ ಹಿಡಿದುಕೊಂಡು ಆ ಸ್ವಯಂವರ ಮಂಟಪದ ನಡುವೆ ಲಕ್ಷ್ಮಿಯಂತೆ ಶೋಭಿಸಿದಳು ರೇಜೆ ರಂಜಿಸಿದಳು ಪ್ರಕಾಶಿಸಿದಳು ಬಭ್ರಾಮ ಸಾ ಸಭಾ ಸರ್ವಾ ಮಾಾಯ ಸುಬ್ರತ ವರಮನ್ವೇಷತೆ ತತ್ರ ಸ್ವಾತ್ಮೀಷ್ಟ ನೃಪಾತ್ಮಜೋ ವ್ರತಶೀಲರಾಗಿರ್ತಕ್ಕಂತಹ ಸುವ್ರತ ಆ ರಾಜಕುಮಾರಿಯು ನೃಪತ್ಮಜ ನೃಪನ ಆತ್ಮಜೆಯು ತನಗನು ಅನುರೂಪನಾಗಿರ್ತಕ್ಕಂತಹ ವರನನ್ನು ಹುಡುಕುತ್ತಾ ಮಾಲೆಯನ್ನು ಹಿಡಿದು ಸಭೆಯಲ್ಲವನ್ನು ತಿರುತ್ತಾಳೆ ಬಭ್ರಾಮ ಭ್ರಮಿಸಿರುಳು ಸುತ್ತು ಬರ್ತಾಳೆ ಸಾ ಸಭಾಂ ಸರ್ವಾಂ ಮಾಲಾಂ ಆದಾಯ ಸುವ್ರತ ವರಂ ಅನ್ವೇಷತಿ ವರನನ್ನು ಹುಡುಕುತ್ತಾ ತತ್ರ ಅಲ್ಲಿ ಸ್ವ ಆತ್ಮೀಷ್ಟ ತನಗೆ ಹಿತವಾಗಿ ತನ್ನ ಮನಸಿಗೆ ಹೃದಯಕ್ಕೆ ಇಷ್ಟವಾಗಿರ್ತಕ್ಕಂಥ ವರನನ್ನು ಹುಡುಕುತ್ತಾ ಆ ಸಭೆಯಲ್ಲಿ ಸುತ್ತು ಬರ್ತಾಳೆ ವನರಹಾಸ್ಯಂ ವಿಷ್ಣು ತನು ಮುನಿಂದೃಷ್ಟ್ವ ಚುಕೋಪಸ ದೃಷ್ಟಿ ನಿವಾರ್ಯ ಚತಃ ಪ್ರಸ್ಥಿತ ಕಪಿಯ ಮುಸುಡಿಯೂ ವಿಷ್ಣುವಿನ ಶರೀರವೂ ಇರತಕ್ಕಂಥ ಮುನಿಯನ್ನು ನೋಡಿ ಕೋಪಗೊಳ್ಳುತ್ತಾಳೆ ಅವನ ಕಡೆಯಿಂದ ದೃಷ್ಟಿಯನ್ನು ತಿರುಗಿಸಿ ಬೇರೊಂದು ಕಡೆಗೆ ಹೊರಡುತ್ತಾಳೆ ವಾನರ ಆಸ್ಯ ಮುಖ ವಿಷ್ಣುತನ ವಿಷ್ಣುವಿನ ಶರೀರ ಅಂತಹ ಮುನಿಯನ್ನು ನೋಡಿ ಚುಕೋಪ ಕೋಪವನ್ನು ಹೊಂದಿದಳು ಜಗಾಮ ಅಂತ ಹೇಳಿದಾಗೆ ಚುಕೋಪ ಅಂತೇಳಿ ಹ್ಞೂ ಲಿಟ್ಲಕಾರದಲ್ಲಿ ಬರ್ತದೆ ಅನದ ಭೂತಕಾಲ ಅವಳು ದೃಷ್ಟಿ ನಿವಾರ್ಯ ಕಣ್ಣು ಮುಚ್ಚಲ್ಲಿಂದ ಕಣ್ಣನ್ನು ದೃಷ್ಟಿಯನ್ನು ಬದಲಿಸಿ ಬೇರೆ ಕಡೆಗೆ ತತಃ ಪ್ರಸ್ಥಿ ಪ್ರೀತಮಾನಸ ಬೇರೆ ಕಡೆಗೆ ಹೊರಳುತ್ತಾಳೆ ಅವಳು ತತ್ರ ದೃಷ್ಟ ಸ್ವರಂ ತತ್ರಸ್ತೀನ್ ಮನಸೇಪ್ಸ ಅಂತ ಸ್ಥಿ ಕಸ್ಮಿನ್ ಅರ್ಪೆಯ ಸನಸ್ರಜಂ ಅಲ್ಲಿ ತನ್ನ ಮನಸ್ಸಿಗೆ ಒಪ್ಪಿದ ವರನೊಬ್ಬರನ್ನೂ ಕಾಣದೇ ಸಭೆಯ ನಡುವೆ ನಿಂತುಬಿಟ್ಟು ಯಾವನಿಗೂ ಕೂಡ ಮಾಲೆಯನ್ನು ಹಾಕಲಿಲ್ಲ ಎತ್ತರೆ ವಿಷ್ಣು ರಾಜಗಾಮಕೃತಿ ನ ದೃಷ್ಟ ಕೈಶ್ಚಿತ್ಪರೈ ಕೇವಲ ಸಾಧದರ್ಶೈ ನೋಡಿ ಈ ಮಧ್ಯದಲ್ಲಿ ಶ್ರೀಹರಿಯು ರಾಜವೇಷವನ್ನು ಧರಿಸಿ ಬೇರೆ ಯಾರಿಗೂ ಕಾಣದಾಗೆ ಅಲ್ಲಿಗೆ ಬರ್ತಾನೆ ಅದನ್ನು ಶ್ರೀಮತಿಯೊಬ್ಬಳೆ ಮಾತ್ರ ಕಾಣ್ತಾಳೆ ಆ ರೀತಿಯಾದ ಮಾಯೆಯನ್ನು ಮಾಡ್ತಾನೆ ಅವನು ಅಥ ಸಾಲೋಕ್ಯ ಪ್ರಸನ್ನವದನಾಂಬುಜ ಅರ್ಪೆಯಮ ಸತತ್ಕಂಠೆ ತಾಂ ಮಾಲಾ ವರವರ್ಣಿ ಆ ಉತ್ತಮ ಅಂಗನೆಯು ಪ್ರಸನ್ನ ಪ್ರಸನ್ನವದನಾಂಬುಜ ನಗು ಮುಖ ಉಳ್ಳವಳಾಗಿ ಅರಳಿದ ಮುಖ ಕಮಲ ಉಳ್ಳವಳಾಗಿ ಅವನ ಕೊರಳಿಗೆ ಆ ಮಾಲೆಯನ್ನು ಹಾಕಿದಳು ಅರ್ಪಯಾಮಾಸ ತತ್ಕಂಠೆ ಅವನ ತಸ್ಯ ಕಂಠೆ ತಾಮ್ ವರವರ್ಣಿನಿ ಆ ವಿಷ್ಣುವನ್ನು ಕಂಡು ತಾಮಾದಾಯ ತಥೋ ವಿಷ್ಣು ರಾಜರೂಪಧರ ಪ್ರಭು ಅಂತರ್ಧಾನಮಗಾ ಸದ್ಯ ಸ್ವಸ್ಥಾನಂ ಪ್ರಯವು ಕಿಲ ಬಳಿಕ ರಾಜನ ವೇಷವನ್ನು ಧರಿಸಿ ಬಂದಿರತಕ್ಕಂಥ ಪ್ರಭುವಾದ ವಿಷ್ಣುವು ಆ ಶ್ರೀಮತಿಯೊಡನೆ ಕೂಡಲೇ ಅಂತರ್ಧಾನವನ್ನು ಹೊಂದಿ ತನ್ನ ನಿವಾಸಕ್ಕೆ ತೆರಳುತ್ತಾನೆ ವೈಕುಂಠಕ್ಕೆ ಸರ್ವೇ ರಾಜಕುಮಾರಾಶ್ಶ ನಿರಾಶ ನಿರಾಶಾ ಶ್ರೀಮತಿಂ ಪ್ರತಿ ಮುನಿಸ್ತು ವಿಹ್ವಲೋತೀವ ಬೂವ ಮದನಾ ಅಲ್ಲಿ ಎಲ್ಲ ರಾಜಕುಮಾರ ಶ್ರೀಮತಿ ವಿಷಯದಲ್ಲಿ ನಿರಾಶರಾಗಿ ಬಿಟ್ಟರು ಕಾಮಪೀಡಿತನಾದಂಥ ನಾರದ ಮುನಿ ಬಹುವಾಗಿ ಮದನಾತುರ ಉಳವನಾಗಿ ವ್ಯಥೆ ಪಟ್ಟ ವಿಹ್ವಲನಾದ ಕಾಮವಿಹ್ವಲನಾದ ಅತೀವ ತದಾ ತಾವೂಚತು ಸದ್ಯೋ ನಾರದ ಸ್ಮರ ವಿಹ್ವಲಂ ವಿಪ್ರರೂಪಧರವು ರುದ್ರಗಣವು ಜ್ಞಾನ ವಿಶಾರದವೂ ಆಗ ಮನ್ಮಥನ ಬಾಣಗಳಿಗೆ ಸಿಲುಕಿ ತತ್ತಳಿಸ್ತಾ ಇರತಕ್ಕಂತಹ ಆ ನಾರದನ ಕುರಿತು ಜ್ಞಾನಶ್ರೇಷ್ಠರು ಬ್ರಾಹ್ಮಣ ರೂಪಧಾರಿಗಳು ಶಿವನ ಗಣಗಳು ಇರುವರು ಕೂಡ ಈ ರೀತಿಯಾಗಿ ಹೇಳ್ತಾರೆ ತದಾ ತು ಊಚತು ತಾವೂ ಚತು ವಾಂತಾದೇಶ ಸಂಧಿ ಆಗ್ತದೆ ಸದ್ಯ ಆವಾಗಲೇ ನಾರದಂ ಸ್ಮರವಿಹ್ಕುಲಂ ಸ್ಮರವಿಹ್ವಲ ಅಂತ ನಾರದನ ಕುರಿತು ಹೇಳ್ತಾರೆ ವಿಪ್ರರೂಪಧರವುದ್ರಗಣವು ಜ್ಞಾನವಿಶಾರದೌ ಜ್ಞಾನವಿಶಾರದಾಗಿರ್ತಕ್ಕಂತಹ ಬ್ರಾಹ್ಮಣ ರೂಪಧಾರಿಗಳಾದಂತಹ ರುದ್ರಗಣಗಳು ಹೇಳ್ತಾರೆ ಇಬ್ರು ಗಣಾವು ಚತುಹ ಆ ಗಣಗಳು ಹೇಳ್ತಾರೆ ಗಣಗಳಿಬ್ಬರು ಹೇ ನಾರದ ಮುನೇತ್ವ ಹಿ ವ್ರತಃಾ ಮದನ ಮೋಹಿತ ತಲ್ಲಿಪ್ಸು ಸ್ವಮುಖಂ ಪಶ್ಯ ವರಸ್ಯೇವ ಗರ್ಹಿತ ನಾರದ ಮುನಿಯೇ ನೀನು ವ್ಯರ್ಥವಾಗಿ ಆ ಶ್ರೀಮತಿಯನ್ನು ಕಾಮಿಸಿ ಮನ್ಮಥನಿಂದ ಮೋಹಿತನಾದೆ ಸೋತು ಬಿಟ್ಟೆ ಅಲ್ಲ ನೀನು ಮನ್ಮಥನತ್ರ ಈಗ ತಪಸ್ಸಿನದಿ ಅಲ್ಲಿ ತಪಸ್ಸು ಮಾಡಿದಾಗ ಗೆದ್ದಿದ್ದೀ ಅಂತೇಳಿ ಅಹಂಕಾರ ಪಟ್ಟೆ ಈಗ ಇಲ್ಲಿ ಸೋತು ಬಿಟ್ಟೆ ನೀನು ಮನ್ಮತನ ಹತ್ರ ಕಪಿಯಂತೆ ಅಸಖ್ಯವನ್ನು ಹುಟ್ಟಿಸ್ತಕ್ಕಂಥ ನಿನ್ನ ಮುಖವನ್ನು ನೋಡಿಕೊ ಅಂಥೇಳಿ ಹೇಳ್ತಾರೆ ಶಿವಗಣಗಳು ಸೂತ ವಾಚ ಇತ್ಯಕರಣ್ಯ ತಯೋರ್ವಾಕ್ಯಂ ನಾರದೋ ವಿಸ್ಮೋವತ್ತು ಮುಖಂದದರ್ಶಮುಕುರೇ ಶಿವಮಾಯಾ ವಿಮೋಹಿತ ಆಗ ಸೂತುಮನಿಗಳು ಹೇಳ್ತಾರೆ ಹೀಗೆ ಅವರು ಹೇಳಿದಂತಹ ಮಾತನ್ನು ಕೇಳಿ ಈಗ ಅವರಿಗೆ ಕೇಳ್ತದೆ ನಾರದಮುನಿಗಳಿಗೆ ಕೇಳ್ತದೆ ಇವರು ಹೇಳಿದಂಥ ಮಾತು ಆಗ ಕೇಳಿರಲಿಲ್ಲ ಈಗ ಎಲ್ಲ ನಮ್ಮ ಮುಗಿದೋಯ್ತು ಶ್ರೀಮತಿ ಮಾಯವಾದ್ಲಲ್ಲ ಈಗ ಇವರೀಗ ಹೇಳಿದ ವಿಷಯ ಅರ್ಥ ಆಗ್ತದೆ ಕಪಿ ಮುಖ ಇದೆ ಅಂಥೇಳಿ ಅವ್ರು ಹೇಳಿರ್ತಾರಲ್ಲ ಕನ್ನಡಿಯಲ್ಲಿ ಹಿಡಿದು ನೋಡ್ಕೊಳ್ತಾರೆ ಮುಖರ ಅಂದರೆ ಕನ್ನಡಿ ಶಿವನ ಮಾಹಿ ಮೋಹಿತನಾದ ಆತ ಮುನಿ ಆಶ್ಚರ್ಯದಿಂದ ನೋಡ್ತಾನೆ ಕನ್ನಡಿಯಲ್ಲಿ ಸ್ವಮುಖಂ ವಾನರಸ್ಯ ದೃಷ್ಟ ಚಕ್ರೋಧಸತ್ವರ ಶಾಪ ದದೌ ತಯೋಸ್ತ ಗಣ್ಯೋಮೋಹಿತೋ ಮುನಿ ಕಪಿಯಂತಿರ್ತಕ್ಕಂಥ ತನ್ನ ಮುಖವನ್ನು ಕಂಡು ತಟ್ಟನೆಗೆ ಕೋಪ ಬರ್ತದೆ ಕುಪಿತನಾಗ್ತಾನೆ ಕಪಿಯ ಮುಖದವನಿಗೆ ಕೋಪ ಬರ್ತದೆ ಕುಪಿತನಾಗ್ತಾನೆ ಮುಖದವ ಮೋಹದಿಂದ ಮುಂದಗಾಣದೆ ಶಾಪ ದದೌ ತಯೋಸ್ತತ್ರ ಗಣ್ಯೋಮೋಹಿತೋ ಮುನಿ ಕೋಪವನ್ನು ಕೋಪ ಉಳ್ಳಂತವನಾಗಿ ಆ ಮನಿ ಅವರಿಬ್ಬರಿಗೂ ಶಾಪವನ್ನು ಕೊಡ್ತಾನೆ ಯುವ ಮಮೋಪಾಸಂ ವೈ ಚಕ್ರತುರ್ಬ್ರಾಹ್ಮಣ ಸಿ ಭವೇತಾಂ ರಾಕ್ಷಸೌ ವಿಪ್ರವೀರ್ಯಜೌ ವೈ ತದಾಕೃತಿ ಇಬ್ಬರು ಬ್ರಾಹ್ಮಣ ಮಾಡಿದ ಕಾರಣ ಬ್ರಾಹ್ಮಣನಿಗೆ ಮಕ್ಕಳಾಗಿ ಹುಟ್ಟಿ ರಾಕ್ಷಸರಾಗಿ ಹೋಗಿ ಅಂತೇಳಿ ಶಾಪಿಸ್ತಾನೆ ಶುತ್ವಾಹರಗಣಾ ವಿತ್ಥಂ ಸ್ವಶಾಪಂ ಜ್ಞಾನಿ ಸತ್ತಮೋ ನ ಕಿಂಚಿದೂಚತು ಸ್ತೌಹಿ ಮುನಿಮ್ಞಾ ಮೋಹಿತ ಮುನಿಮಾಜ್ಞಾ ಮೋಹಿತ ಮಹಾಜ್ಞಾನಿಗಳಾದಂತಹ ಶಿವಗಣಗಳಿಬ್ಬರು ಕೂಡ ತಮಗೆ ಈ ರೀತಿ ಕೊಟ್ಟಿರ್ತಕ್ಕಂಥ ಶಾಪವನ್ನು ಕೇಳಿದರೂ ಆ ಮುನಿಯು ಶಿವಮಾಯೆಯನ್ನು ಮೋಹಿತನಾಗಿರ್ತಕ್ಕಂಥವನು ಅಂತೇಳಿ ತಿಳಿದು ಏನೊಂದು ಮಾತಾಡಲಿಲ್ಲ ನ ಕಿಂಚಿದೂಚತು ತೌಹಿ ಮುನಿಮಾಜ್ಞಾಯ ಮೋಹಿ ಮುನಿಮ ಆಜ್ಞಾ ತಿಳಿದು ಮೋಹಿ ಮುನಿಯು ಮೋಹಿತನಾಗಿದ್ದಾನೆ ಮಾಯಾ ಮೋಹಿತನಾಗಿದ್ದಾನೆ ಅಂಥೇಳಿ ತಿಳಿದು ಅವರು ಏನು ಹೇಳಿಲ್ಲ ಪ್ರತ್ಯುತ್ತರ ಸ್ವಸ್ಥಾನ ಜಗ್ತುರ್ವಿಪ್ರಾವ ಉದಾಸೀನೌ ಶಿವಸ್ತುತಿಂ ಚಕ್ರಮನ್ಯಮ ವೈ ಶಿವೇಚ್ಛಾಂ ಸಕಲಾಂ ಎಲ್ಲ ಈ ಬ್ರಾಹ್ಮಣೋತ್ತಮರೇ ಆಗ ಅವರಿಬ್ಬರೂ ಎಲ್ಲವೂ ಶಿವನ ಇಚ್ಚೆ ಅಂತೇಳಿ ತಿಳಿದು ಶಿವನನ್ನು ಸ್ತೋತ್ರ ಮಾಡ್ತಾ ಉದಾಸೀನರಾಗಿ ಅಂದರೆ ಯಾವುದೇ ದುಃಖವಾಗಲಿ ಸಂತೋಷವನ್ನಾಗಲಿ ಹೊಂದದೆ ಉದಾಸೀನರಾಗಿ ಸ್ಥಿರಬುದ್ಧಿ ಉಳ್ಳವರಾಗಿ ತನ್ನ ತಮ್ಮ ಸ್ಥಾನಗಳು ತೆರಳಿದರು ಇತಿ ಶ್ರೀ ಶಿವಮಹಾಪ್ರಾಣೇ ದ್ವಿತೀಯಾಂ ರುದ್ರ ಸಂಹಿತಾಯಂ ಪ್ರಥಮ ಖಂಡೇ ಸೃಷ್ಟ್ಯುಪಾಖ್ಯಾನೇ ನಾರದ ಮೋಹವರ್ಣೋ ನಾಮ ತೃತೀಯೋಧ್ಯಾಯ ಇಲ್ಲಿಗೆ ಶಿವಪುರಾಣದ ಎರಡನೇದಾದ ರುದ್ರ ಸಂಹಿತೆಯಲ್ಲಿ ಮೊದಲನೆಯ ಖಂಡವಾದ ಸೃಷ್ಟಿ ಉಪಾಖ್ಯಾನದಲ್ಲಿ ಸೃಷ್ಟಿಖಂಡದಲ್ಲಿ ನಾರದ ಮೋಹವರ್ಣನ ಎನ್ನತಕ್ಕಂತಹ ಮೂರನೇ ಅಧ್ಯಾಯವು ಮುಗಿಯಿತು ಹರೇರಾಮ ಓಂ ತತ್ಸತ್ ಶಿವಾಪಣಮಸ್ತು